ಚಿಕಿತ್ಸಾ ಸಂಗ್ರಹ ವೈದ್ಯ ವಿಜ್ಞಾನಕ್ಕೆ ಸಂಬಂಧಪಟ್ಟ ಗ್ರಂಥಗಳನ್ನು ಲೇಖಕನಗಳನ್ನು ಬರೆಯುವವರು ತಮ್ಮ ಸಿದ್ಧಾಂತಗಳಿಗೆ ಆಧಾರವಾಗಿ ಒಬ್ಬನೊಬ್ಬ ರೋಗಿಯ ಕಾಯಿಲೆ ಆರಂಭವಾದದ್ದು ಹೇಗೆ ಉಲ್ಬಣವಾದದ್ದು ಔಷಧವನ್ನು ಸೇವಿಸಿದ್ದರಿಂದ ಕಾಯಿಲೆ ಹೇಗೆ ಮಂಗಮಯ ಆ ಇತ್ಯಾದಿ ವಿವರಗಳನ್ನು ನಿರೂಪಿಸುತ್ತಾರೆಂದು ಕೇಳಿದ್ದೇನೆ ನಾನು ಕಾಯಿಲೆಗಳನ್ನು ಅಷ್ಟಿಷ್ಟು ಅನುಭವಿಸಿರುವನು ವೈದ್ಯ ವಿಜ್ಞಾನದ ಪ್ರಗತಿಯಲ್ಲಿ ನನಗೆ ಆಸಕ್ತಿಯುಂಟು ಮುಂದಿನ ಫಾರ್ಮಾಕೋಪಿಯ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 ಬೇದಿ ಉಪ್ಪು ಮತ್ತೆ ಅದರ ಮೇಲೆ ಚಿರೋಟಿ ಸಕ್ಕರೆ ಪದರಗಳು ದಬರಿ ಭರ್ತಿಯಾಗುವಂತೆ ಇಷ್ಟರ ಮೇಲೆ ಬಿಸಿ ಬಿಸಿ ಕಾಯಿಸಿದ ಹಾಲು ಸುರಿಯುವುದಂತೆ ಹಾಲು ಸುರಿಯುತ್ತಿದ್ದಂತೆ ಪೋರ್ಕ್ ಮುಳ್ಳು ಚಮಚಗಳನ್ನು ಇಬ್ಬರು ಹಿಡಿದುಕೊಂಡು ಮೇಲಿನಿಂದ ಕೆಳಗಿನವರೆಗೂ ತಿವಿದು ತಿವು ತಿರುವಿ ಹಾಕುವುದು ಹೀಗೆ ಆ ಭಕ್ಷ್ಯ ಮೆತ್ತಗಾಗಿ ಅರ್ಧ ಪಾನಕ ಬಂದಾಗ ಶೇಷಾದ್ರಿ ಅಯ್ಯರವರು ಅಷ್ಟನ್ನು ಸೇವಿಸಿದ ಬಳಿಕ ಆ ಉಪವಾಸವಿರುವುದು ಮರನೆಯ ದಿನದಿಂದ ಯಥಾಪ್ರಕಾರ ಟಿ ಮಾಧವರಾವ್ ರಾಜ ಸರ್ ಟಿ ಅಯರ ತಿಂಡಿಪೋತನ ಅಹ್ ಇದಕ್ಕಿಂತ ಪ್ರಸಿದ್ಧವಾದದ್ದು ಅವರ ಆಫೀಸ್ ಕೋಣೆಗೆ ಸೇರಿಕೊಂಡಂತಿದ್ದ ಹಿಂಭಾಗದ ಕೋಣೆಯಲ್ಲಿ ನಾಲ್ಕೈದು ಕುಂಪಟಿಗಳಲ್ಲಿ ಬೆಂಕಿಯನ್ನು ಸಿದ್ಧ ಮಾಡಿಟ್ಟುಕೊಂಡು ಅಡಿಗೆವರಿರುತ್ತಿದ್ದರು ಸುತ್ತಲೂ ಮಂಚಿಕೆಗಳ ಮೇಲೆ ಬಾಂಡಲಗಳು ತುಪ್ಪದ ಡಬ್ಬಗಳು ವಿಧ ವಿಧವಾದ ಹಿಟ್ಟು ಚಕ್ಕುಲಿ ಹಿಟ್ಟು ಲಾಡು ಹಿಟ್ಟು ಹೀಗೆ ವಿಧ ಹಿಟ್ಟುಗಳನ್ನು ಕೊತ್ತಂಬರಿ ಮೊದಲಾದ ಸಾಂಬಾರ ಸಿದ್ಧಪಡಿಸಿ ಇಟ್ಟು ಇಟ್ಟಿರುತ್ತಿದ್ದರು ಸರಟಿ ಮಾಧವರಾಯರು ಆಫೀಸ್ ರೂಮಿನಲ್ಲಿ ಕುಳಿತು ತಾವೇ ಏನೋ ಬರೆಯುತ್ತಿರುವರು ಅಥವಾ ತಾವು ಹೇಳಿ ಗುಮಾಸ್ತನ ಕೈ ಕೈಯಿಂದ ಬರೆಯುತ್ತಿರುವರು ಪಕ್ಕದ ಕೋಣೆಯಿಂದ ಅವರಿಗೆ ತಿಂಡಿ ತಂದುಕೊಡುತ್ತಿರುವರು ಮಸಾಲಾ ಅಡಿಗೆಯವರು ದೋಸೆ ತಂದುಕೊಟ್ಟರು ಎಂದಿಟ್ಟುಕೊಳ್ಳೋಣ ಮಾಧವರಾಯರು ಒಂದು ಚೂರನ್ನು ಬಾಗಿ ಹಾಕಿಕೊಂಡು ಹಾಕಿಕೊಳ್ಳುವುದಕ್ಕೆ ಮುಂಚೆಯೋ ಏನೋ ಪಕೋಡಾ ಇಲ್ಲವೇನೋ ಎನ್ನುವರು ಮರುಕ್ಷಣದಲ್ಲಿಯೇ ಬಿಸಿ ಬಿಸಿ ಪಕೋಡ ಅವರ ಮುಂದೆ ಬರುವುದು ಆಮೇಲೆ ಎಷ್ಟು ದಿನವಾಯ್ತೋ ಕಿವರ್ ತಿಂದು ಎನ್ನುವರು ಉತ್ತರ ಕ್ಷಣದಲ್ಲಿಯೇ ಕಿವರ್ ಸಿದ್ಧ ಹಾಗೆ ಅವರು ಕೇಳಿದ ತಿಂಡಿ ತಕ್ಷಣ ಬಾರದಿದ್ದರೆ ಅಂಗಡಿಯವನಿಗೆ ಎತ್ತಂಗಡಿ ಹೀಗೆ ಅವರು ಮನೆಯಲ್ಲಿದ್ದಷ್ಟು ಹೊತ್ತು ಏನಾದರೂ ತಿನ್ನುತ್ತಲೇ ಇದ್ದರಂತೆ ಅವರು ಹಾಗೆ ತಿನ್ನುತ್ತ ತಿನ್ನುತ್ತಿದ್ದರಿಂದಲೇ ಅವರಿಗೆ ಅಂತ ಅದ್ಭುತವಾದ ಶಕ್ತಿ ಎಂದು ಕೆಲ ಮಂದಿಯ ವಾದ ಸರಿಯೇ ಶೇಷಯ್ಯ ಶಾಸಿಗಳವರು ಭೋಜನಕ್ಕೆ ಎತ್ತಿದ ಕೈ ಇವರು ಪುದುಕೋಟೆ ಸಂಸ್ಥಾನದ ದಿವಾನರಾಗಿದ್ದು ಹೆಸರುವಾಸಿಯಾಗಿದ್ದರು ಮಹಾಮೇಧಾವಿಗಳು ಒಳ್ಳೆಯ ಸಂಸ್ಕೃತ ವಿದ್ವಾಂಸರು ಇವರು ಸ್ಥೂಲಕಾಯರು ಮೈ ಬಹು ಸ್ಥೂಲ ಹೇಳುವುದು ಕೂಡುವುದು ಓಡಾಡುವುದು ಅವರು ಭೋಜನಕ್ಕಾಗಿ ಮಾಡಿಕೊಂಡಿದ್ದ ಏರ್ಪಾಟು ಕೇಳಲು ಚೆನ್ನಾಗಿತ್ತು ಕೋಟುಗಳಲ್ಲಿರುವಂತಹ ಒಂದು ಅರ್ಧ ಚಂದ್ರಾಕಾರದ ಮೇಜಿನ ಮಧ್ಯದ ಬಿಡುವಿನಲ್ಲಿ ಅವರು ಕೂಡುತ್ತಿದ್ದರು ಪದ್ಮಾಸನ ಹಾಕಿಕೊಂಡು ನೆಲದ ಮೇಲೆ ಕುಡುತ್ತಿದ್ದರು ಎದೆ ಒತ್ತರಕ್ಕೆ ಸರಿಯಾಗಿ ಆ ಮೇಜು ಅವರ ಬೃಹತ್ ಕುಕ್ಷಿಯ ಗಾತ್ರಕ್ಕೆ ಅನುವಾಗಿ ಮೇಜಿನ ಮಧ್ಯದ ಬಿಡುತ್ತಿ ಆ ಮೇಜಿನ ಮೇಲೆ ಒಂದು ಕೋನೆಯಿಂದ ಇನ್ನೊಂದು ಕೋನೆಯವರೆಗೂ ಬಾಳೆ ಎಲೆಗಳು ನಾನಾ ಬಗೆಯ ಶಾಕಪಾಕ ಭಕ್ಷ್ಯಗಳು ಅವರು ಎಲ್ಲಿ ಕೈಯಿಟ್ಟರೆ ಅಲ್ಲಿ ಒಂದು ಭಕ್ಷ್ಯ ಬಗೆ ಬಗಬೇಕಾದ ಪ್ರಯಾಸವಿಲ್ಲ ಸಾಧ್ಯವೂ ಇಲ್ಲ ಕೈಯಿಟ್ಟ ಹೀಗೆ ಸಾವಕಾಶವಾಗಿ ಭೋಜನ ಮಾಡಿದವರು ಸರಿಯೇ ಶಶಯ ಶಾಸಿಗಳು ಆನಂದರಾಯರು ಟಿ ಆನಂದರಾಯರು ಭೋಜನದಲ್ಲಿ ತಂದೆ ಮಾಧವರಾಯರಂತಲ್ಲದೆ ಸಾಮಾನ್ಯರಂತಿದ್ದರೂ ಬಂಧು ಮಿತ್ರರಿಗೆ ಭೋಜನ ಮಾಡಿಸುವುದರಲ್ಲಿ ಯಶವಂತರಾಗಿದ್ದರು ಅತಿಥಿ ಪೂಜೆಯಲ್ಲಿ ಪ್ರಶಸ್ತರಾದ ಇನ್ನೊಬ್ಬರು ಯಳಂದೂರಿನ ಶ್ರೀಮಂತರಾದ ನರಸಿಂಗರಾವ್ ಪೂರ್ಣಯ್ಯನವರು ನರಸಿಂಗರಾಯರು ಆನಂದರಾಯರು ಭೋಜನ ಪಂಥಿಗಳ ಮೇಲ್ವಿಚಾರಣೆಗಾಗಿ ಇಬ್ಬರಿಬ್ಬರನ್ನು ನಿಯಮಿಸಿಕೊಂಡಿದ್ದರು ಆ ಇಬ್ಬರು ಪಾಲ್ಗಾಟ್ ಅಯ್ಯರುಗಳು ಅವರು ಶುಭ್ರವಾದ ಬಟ್ಟೆಯುಟ್ಟು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 ಬಳಸುವವರಿಗೆ ತಿಳಿಸಿ ಆ ಪದಾರ್ಥ ಎಲೆಗೆ ಸೇರುವಂತೆ ನೋಡಿಕೊಳ್ಳಬೇಕು ಇದು ಬೇಕು ಎಂದು ಯಾರು ಕೇಳುವ ಹಾಗಿರಬಾರದು ಮೇಲ್ವಿಚಾರಕರು ಅತಿಥಿಗಳನ್ನು ಭೋಜನಾರಂಭಕ್ಕೆ ಮೊದಲೇ ಕಂಡು ಕೈ ಮುಗಿದು ಬೇಡಿಕೊಳ್ಳುವರು ನಿಮಗೆ ಏನು ಬೇಕಾದರೂ ದಯವಿಟ್ಟು ಅದನ್ನು ಬಾಯಿಂದ ಕೇಳಬೇಡಿ ನಮ್ಮ ಕಡೆ ನೋಡಿದರೆ ಸಾಕು ನೀವು ಪಲ್ಯ ಮಜ್ಜಿಗೆ ಕಳದ್ಯ ಎಂದೇನಾದರೂ ಒಂದು ಸಾರಿ ಕೇಳಿದ್ದು ನಮ್ಮ ಯಜಮಾನರ ಕಿವಿಗೆ ಬಿದ್ದರೆ ನಮಗೆ ಎಂಟಾಣೆ ಜುಲ್ಮಾನೆ ಹಾಕುತ್ತಾರೆ ನಾವು ಸಿದ್ಧರಾಗಿದ್ದೇವೆ ನಿಮ್ಮನ್ನು ಸೇವೆ ಮಾಡಲು ಆನಂದರಾಯರು ಮಾಡಿಸುತ್ತಿದ್ದ ಊಟವೂ ಭರ್ಜರಿ ನರಸಿಂಗರಾಯರದು ಅಷ್ಟೇ ನಾಲ್ಕು ವಿಧದ ಸಾರುಗಳು ಎರಡು ವಿಧದ ಹುಳಿ ಎರಡು ವಿಧದ ಥೊವೆ ಕರಿದದ್ದು ಹುರಿದದ್ದು ಸಿಹಿ ಹುಳಿ ಖಾರ ಹೀಗೆ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 ಬೆಂಗಳೂರಿಗೆ ಬಂದ ನಾಲ್ಕೈದು ದಿವಸಗಳೊಳಗಾಗಿ ಆ ರೂಪಾಯಿ ನಮಗೆ ವಾಪಸ್ ಬಂತು ನೀವು ಯಾರೋ ಇದನ್ನು ಮರೆತತ್ತೆ ತೋರುತ್ತದೆ ಈ ಹಣ ನಮದಲ್ಲ ನೀವೇ ಹಿಂದಕ್ಕೆ ತೆಗೆದುಕೊಳ್ಳತಕ್ಕದ್ದು ಎಂದು ಮನಿ ಆರ್ಡರ್ ಕೂಪನಲ್ಲಿ ಬರೆದಿತ್ತು ವೆಂಕಟನಾರಾಯಣಪ್ಪನವರು ನಗುತ್ತಾ ಏನಪ್ಪ ಹೀಗೂ ಉಂಟೆ ಎಂದರು ದಿನ ಹೀಗೆ ಯೋಚನೆ ಮಾಡಿ ಆಮೇಲೆ ಅವರಿಗೆ ಪುನಃ ಬರದಾಯಿತು ಈ ಹಣವನ್ನು ಹಿಂದಕ್ಕೆ ತೆಗೆದುಕೊಳ್ಳಲಾಗುವುದಿಲ್ಲ ಹಿಂಗಾದರೂ ದಯವಿಟ್ಟು ನೀವೇ ವಿನಿಯೋಗಿಸಬೇಕು ದೇವಸ್ಥಾನಕ್ಕೆ ಕೊಡಬಹುದು ಹೀಗೆಂದು ಅನಂತರ ಏನಾಯಿತು ಗೊತ್ತಿಲ್ಲ ಋಣ ಈಗ ನಾನು ಹೇಳ ಹೊರಡುವುದು ಹೀಗೆ ಸುಮಾರು ಎಪ್ಪತ್ತು ವರ್ಷದ ಹಿಂದಿನ ಮಾತು ಆಗ ನಮ್ಮ ಜನಕ್ಕೆ ಹೋಟೆಲಿನ ವಾಡಿಕೆ ಇರಲಿಲ್ಲ ಬೆಂಗಳೂರಿನ ಊರುಗಳಲ್ಲಿ ಹೋಟೆಲ್ ಎಂಬ ವ್ಯವಸ್ಥೆಯೇ ಇರಲಿಲ್ಲ ಹೋಟೆಲ್ ಅನ್ನು ನಡೆಸುವುದು ಹೋಟೆಲಿನಲ್ಲಿ ಊಟ ಊಟ ಮಾಡುವುದು ಬ್ರಾಹ್ಮಣರಿಗೆ ಕಾರ್ಯವೆಂಬ ಭಾವನೆ ಸಾಮಾನ್ಯವಾಗಿತ್ತು ಆ ಕಾಲದಲ್ಲಿ ಯಾವುದಾದರೂ ಕೋರ್ಟ್ ಕಚೇರಿ ಕಾರ್ಯದ ನಿಮಿತ್ತದಿಂದ ಜನ ಬೆಂಗಳೂರು ಕೋಲಾರ ಮುಂತಾದ ಡಿಸ್ಟಿಕ್ಟ್ಗಳ ಮುಖ್ಯ ಪಟ್ಟಣಗಳಿಗೆ ಹೋಗಲೇಬೇಕಾದಾಗ ಒಂದು ಉಪಾಯ ಮಾಡುತ್ತಿದ್ದರು ತಮಗೆ ಗೊತ್ತಿದ್ದ ಒಬ್ಬನೊಬ್ಬ ಬಂದು ಅಥವಾ ಇಷ್ಟರ ಮನೆಯಲ್ಲಿ ಇಳಿದುಕೊಳ್ಳುವುದು ಆದರೆ ಅವರಿಗೆ ದುಡ್ಡು ಕೊಡತಕ್ಕದಲ್ಲ ಅವರು ದುಡ್ಡು ತೆಗೆದುಕೊಳ್ಳತಕ್ಕವರು ಅಲ್ಲ ಅನ್ನ ವಿಕ್ರಯವು ನಿಷಿದ್ಧ ವ್ಯಾಪಾರ ಆದರೆ ಬಿಟ್ಟಿ ಊಟ ಮಾಡತಕ್ಕದ್ದಲ್ಲ ಒಂದು ದೃಷ್ಟಿಯಿಂದ ಅದು ಋಣ ಆಹಾರೆಯನ್ನು ಹೊತ್ತುಕೊಳ್ಳಬಾರದು ಇದಕ್ಕೆ ಉಪಯ ಉಪಾಯಂದರೆ ಊಟಕ್ಕೆ ಹೋದವರು ಸ್ನಾನಕ್ಕಾಗಿ ಹೋದಾಗ ಬಚ್ಚರ ಮನೆಯಲ್ಲಿಯೋ ಊಟದ ಮನೆಯ ಕೆಳಗಡೆಯೋ ನಸ್ಯದ ಪಟ್ಟಿಯನ್ನು ಮರೆತು ಬಿಡುವುದು ಅದರಲ್ಲಿ ನಾಲ್ಕಾಣೆ ಎಂಟನೇ ನಾಳೆಗಳನ್ನು ಬಿಟ್ಟಿರುವುದು ಮನೆಯ ಸ್ವಂತಕರ್ತರು ಅದನ್ನು ತೆಗೆದುಕೊಂಡು ಮಾತನಾಡದಿದ್ದರೆ ಒಳಗೊಳಗೆ ಸಂತೋಷ ಅವರು ಆ ಪ್ರಸ್ತಾವವನ್ನೆತ್ತಿದರೆ ಊಟ ಮಾಡಿದವರು ಓಹೋ ಮರತೆ ಹೋಗಿದ್ದೆ ಹಾಗೇನು ಒಳ್ಳೆಯದಾಯಿತು ಎಂದು ಜವಾಬು ಹೇಳುವುದು ಆಮೇಲೆಯೂ ಮನೆಯವರು ಅದು ಕೂಡದೆಂದು ಹಟಾ ಮಾಡಿದರೆ ಒಪ್ಪಿಕೊಂಡು ಪೇಟಿಗೆ ಹೋಗಿ ಒಂದಿಷ್ಟು ಸೌತೆಕಾಯಿಯನ್ನು ನಿಂಬೆ ಹಣ್ಣನ್ನು ತಂದು ಸುರಿದು ಇದು ನಮ್ಮ ಊರಿನಿಂದ ಬಂದದು ನಾನು ಕೊಂಡದ್ದಲ್ಲ ಆದ್ದರಿಂದ ನೀವು ಇದಕ್ಕೆ ಏನನ್ನು ಕೊಡಬಾರದು ಎಂದು ಹೇಳುವುದು ಹೀಗೆ ಆ ಕಾಲದ ಜನ ಊಟದ ಹಂಗನ್ನು ತಿರ್ಚಿಕೊಳ್ಳುತ್ತಿದ್ದರು ನಂಜುಂಡಪ್ಪನ ಹೋಟೆಲು ಇಂಥ ಕಾಲದಲ್ಲಿ ಸುಮಾರು ಸಾವಿರದ ಒಂಬೈನೂರಲ್ಲಿ ಮೊಳಬಾಗಿಲಿನಲ್ಲಿ ಹೋಟೆಲು ಇರಲಿಲ್ಲ ಆಗ ಪ್ರಾರಂಭವಾಯಿತು ಆ ಊರಿನಲ್ಲಿ ನವನಾಗರಿಕತೆಯ ಈ ಸಂಸ್ಥೆ ಅದನ್ನು ಪ್ರಾರಂಭ ಮಾಡಿದ ನಂಜುಂಡಯ್ಯ ಎಂಬ ಬಡಗನಾಡು ಬ್ರಾಹ್ಮಣ ಆತ ಆ ಊರಿನ ಸಮೀಪದ ಮೋ ಮೂಗಂಡಹಳ್ಳಿ ಎಂದು ನನ್ನ ಜ್ಞಾಪಕ ಆ ಆತ ತನ್ನ ಸಹಾಯಕ್ಕಾಗಿ ಒಬ್ಬ ಹೆಂಗಸನ್ನು ಕರೆದುಕೊಂಡು ಬಂದಿದ್ದನೆಂದು ಜನ ಹೇಳಿಕೊಳ್ಳುತ್ತಿದ್ದರು ನಂಜುಂಡಪ್ಪನ ಹೋಟೆಲು ನಮ್ಮ ಬೀದಿಯ ಹಿಂದಿನ ಬೀದಿಯಲ್ಲಿ ಕೊಪ್ಪರದವರ ಸತದ ಮುಂದುವಡೆಗೆ ಸಮೀಪವಾಗಿ ನರ್ತಕ ಶಿಖಾಮಣಿ ಸೀತಮ್ಮ ಎಂಬಾಕಿಯ ಮನೆಯ ಪಕ್ಕದಲ್ಲಿ ಗಿರಾಕಿಗಳು ಅಷ್ಟೇನು ಹೆಚ್ಚಾಗಿರಲಿಲ್ಲ ಮೊದಲ ಎರಡು ಹೊತ್ತಿನ ಊಟದ ವ್ಯವಸ್ಥೆ ಮಾತ್ರ ಇತ್ತು ಕ್ರಮೇಣ ಫಲಾಹಾರ ಸಮಾನುಗಳು ಬಂದವು ಹಾಗೆಯೇ ನಾನು ಬಹುಶಃ ಕನ್ನಡ ಮೂರು ನಾಲ್ಕನೇ ತರಗತಿಯಲ್ಲಿ ವಿದ್ಯಾರ್ಥಿಯಾಗಿದ್ದೆ ನನ್ನ ಮನೆಯಲ್ಲಿ ವಿಧ ವಿಧವಾದ ತಿಂಡಿ ಪದಾರ್ಥಗಳು ದಿನಾಂಕ ಯಥೇಷ್ಠವಾಗಿ ಆಗುತ್ತಿದ್ದರಿಂದಲೂ ನನ್ನ ಹಿರಿಯರಾದರು ನನಗೆ ಕಾಸು ಕೊಡುತ್ತಿರಲಿಲ್ಲವಾದದ್ದರಿಂದಲೂ ನನಗೆ ನಂಜುಂಡಪ್ಪನ ಫಲಹಾರದ ಸಂತೋಷ ಸಿಗಲಿಲ್ಲ ಆದರೆ ನನಗೆ ಸಹಪಾಠಿಯು ಸ್ನೇಹಿತನೂ ವೆಂಕಟರಾಯ ಎಂಬಾತ ನನ್ನ ವಯಸ್ಸಿನವನು ಅಥವಾ ಒಂದೆರಡು ವರ್ಷ ದೊಡ್ಡವನು ನಮ್ಮ ಮನೆಯಲ್ಲಿದ್ದ ವೆಂಕಟರಾಯನ ಆಪತ್ತೆಯ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 ಅವನ ಕೈಗೆ ಅರ್ದಾಣೆ ವಂದಾಣೆ ಕೊಟ್ಟು ಪ್ರೋತ್ಸಾಹದ ಮಾತನಾಡಿ ಹೋಗುತ್ತಿದ್ದರು ಹೀಗೆ ವೆಂಕಟರಾಯನ ಕೈಯಲ್ಲಿ ಕೊಂಚ ಪುಡಿಗಾಸು ಓಡಾಡುತ್ತಿತ್ತು ಒಂದು ದಿನ ವೆಂಕಟರಾಯನಿಗೆ ಹೊಟ್ಟೆ ನೋವಾಯಿತಂತೆ ಅದನ್ನು ನನ್ನ ಅಜ್ಜಿ ಮತ್ತು ಸಂಗಡ ಹೇಳಿಕೊಂಡ ಆಕೆಗೆ ಹಳೆಯ ಕಾಲದ ಗಿಡ ಔಷಧ ಗೊತ್ತಿತ್ತು ಆಕೆ ಕೇಳಿದಳು ಏನು ಅಪತ್ಯ ವೆಂಕಟರಾಯ ಬಾಯಿ ಬಿಡಲಿಲ್ಲ ಅಂದು ಪುನಃ ಹೊಟ್ಟೆ ನೋವು ಬಂತು ಆಗ ನನ್ನ ಸೋದರ ಮಾವ ಅವನನ್ನು ಕುರಿತು ಗಟ್ಟಿಯಾಗಿ ಮುಲುಗಾಬೇಡ ಔಷಧ ಹಾಕಿ ಬಿಡುತ್ತಾರೆ ಎಂದ ವೆಂಕಟರಾಯನು ಔಷಧ ಕುಡಿಯಲು ಹೆದರಿದ್ದ ಆದರೆ ನೋವು ಏನು ಮಾಡುವುದು ಬೋರಲು ಮಲಗಿಕೊಂಡು ಕಿಬ್ಬಟ್ಟೆಯನ್ನು ಗೆಲಕ್ಕೆ ಅದುಮಿಕೊಳ್ಳುವಂತೆ ನನ್ನ ಮಾವ ಅವನಿಗೆ ಉಪದೇಶ ಮಾಡಿದ ವೆಂಕಟರಾಯ ಹಾಗೆ ಮಾಡಿದ ಅಪಾನ ವಾಯು ನಾನಾ ವಿಧ ಶಬ್ದ ಪರಂಪರೆ ಇದು ರಾತ್ರಿಯೆಲ್ಲ ನಡೆಯಿತು ಕೊಂಚ ನಿಲ್ಲುವುದು ಹತ್ತು ನಿಮಿಷವಾದ ಮೇಲೆ ಮತ್ತೆ ಡರ್ಬರ್ ಜಂಕಾರಗಳು ಮನೆ ಮಕ್ಕಳಿಗೆ ನಿದ್ರೆ ಇಲ್ಲ ಎಲ್ಲರಿಗೂ ನಗು ವೆಂಕಟರಾಯನಿಗೆ ನೋವಿನ ಜೊತೆಗೆ ಅವಮಾನ ಮರನೇ ದಿನ ನೋವು ಇನ್ನೂ ಹೆಚ್ಚ ಇನ್ನೂ ಜೋರಾಯ್ತು ವೆಂಕಟರಾಯ ಅಳುವುದಕ್ಕಾರಂಭಿಸಿದ ಬಗ್ಗಿ ಕುರಿ ಕೋಣಗಳಂತೆ ಮುಂಗೈಗಳನ್ನು ನೆಲದ ಮೇಲೆ ಉರಿಕೊಂಡು ಅತ್ತ ಗುಟ್ಟು ಬದಲಾಯ್ತು ಬಯಲಾಯ್ತು ಆಗ ನಮ್ಮ ಅಜ್ಜಿಯಲ್ಲಿ ಬಂದು ಎಲ್ಲ ವೆಂಕಟರಾಯ ಈಗೆಲ್ಲಾದರೂ ಹೇಳಪ್ಪ ಏನಾದರೂ ಮಾಡಿಯೇನು ಹಂಗಲಾಚಿದಳು ವೆಂಕಟರಾಯನಿಗೆ ಬಿಗುಮಾನ ಅಷ್ಟು ಹೊತ್ತಿಗೆ ನನ್ನ ತಂದೆ ಮನೆಗೆ ಬಂದರು ಸಂದರ್ಭವನ್ನು ನೋಡಿ ಗಾಟೆರಿಸಿದರು ವೆಂಕಟರಾಯ ಹೆದರಿದ ಆಮೇಲೆ ಹೇಳಿದ ತೆಲುಗಿನಲ್ಲಿ ಮೊನ್ನೆ ನಮ್ಮಣ್ಣ ಬಂದಿದ್ದಾಗ ಕಾಸು ಕೊಟ್ಟು ಏನಾದರೂ ನಾನು ನಂಜುಂಡಯ್ಯನ ಅಂಗಡಿಗೆ ಹೋಗಿ ಇದೆರಡು ಅದೆರಡು ಇವಿರೆಂಡು ಅವಿರೆಂಡು ಬಾಯಿಲೆ ಹಾಕಿಕೊಂಡು ಕೊಂಡೆ ಅವನ ಮನೆ ಹಾಳಾಗ ಎಲ್ಲರೂ ನಗುತ್ತಿದ್ದರು ಯಾರೋ ಕೇಳಿದರು ರೆಂಡು ಅಂಟೆ ಎರಡು ಅಂದರೆ ರೆಂಡು ಪಕೋಡಾಲು ರೆಂಡು ಬೋಂಡಾಲು ರವಂತ ಕಾರ ಎರಡು ಪಕೋಡ ಎರಡು ಬೋಂಡ ಒಂದಷ್ಟು ಕಾರಾಶೇವೆ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 ರಾತ್ರಿ ಹಿಮ ಆ ಬಟ್ಟೆಯ ಮೇಲೆ ಬಿಡುತ್ತದೆ ಹೀಗೆ ಅದರ ಒಂದು ಕಡೆ ಚಂದ್ರ ರಸವು ಇನ್ನೊಂದು ಕಡೆ ಎಳೆಯ ಕಡೆಯ ಕಡಲೆ ಕಾಳಿನ ರಸಾರವು ಎರಡು ಬೆರೆತುಕೊಂಡು ಒಂದು ದ್ರವ್ಯವಾಗುತ್ತದೆ ಬೆಳಗ್ಗೆ ಬಟ್ಟೆಯನ್ನು ತೆಗೆದು ಒಂದು ಬಟ್ಟಲಿನೊಳಕೆ ಹಿಂಗೆ ಅದಕ್ಕೆ ಸೈಂದವ ಲವಣ ಮೊದಲಾದ ಔಷಧ ವಸ್ತುಗಳನ್ನು ಸೇರಿಸುತ್ತಾರೆ ಹೀಗೆ ತಯಾರಾದದ್ದನ್ನು ಸೀಸೆಗಳಲ್ಲಿ ಎತ್ತಿಟ್ಟುಕೊಳ್ಳುತ್ತಾರೆ ಇದು ಕಡಲೆ ಹುಳಿ ಅಜೀರ್ಣ ವ್ಯಾಧಿಗಳಿಗೆ ರಾಮ ಈ ಬಾಣವನ್ನು ನಮ್ಮ ರಾಯನ ಹೊಟ್ಟೆಯ ಮೇಲೆ ಪ್ರಯೋಗ ಮಾಡಿದ್ದಾಯಿತು ಆಮೇಲೆ ಇನ್ನೊಂದು ಸ್ವಾರಸ್ಯ ಇದನ್ನು ಪೂರ್ವಾಷಾಢ ಉತ್ತರಾಷಾಢಗಳೆಂದು ಭಾವಿಸಬಹುದು ಹಾಗೆಂದರೆ ವಾಂತಿ ಇಷ್ಟಾದ ಮೇಲೆ ವೆಂಕಟರಾಯಣನ ನೋವು ನಿಂತಿತು ನಾಲ್ಕೈದು ಕಳೆದ ಮೇಲೆ ಆತನ ಹಿರಿಯರು ಬಂದು ಆತನನ್ನು ಕರೆದುಕೊಂಡು ಹೋದರು ಅನಂತರ ಪುಂಗನೂರಿನ ಪ್ರಸಿದ್ಧರಾದ ಉಮಾ ಪಂಡಿತರು ಒಂದು ತಿಂಗಳು ವೆಂಕಟರಾಯನನ್ನು ಪಥ್ಯದಲ್ಲಿಟ್ಟು ಆರೋಗ್ಯವನ್ನು ಹಿಂತಿರುಗಿಸಿದರು